ಜನನೀ ಶಾರೇವೀ ರಾಮಕೃಷ್ಣ ಜಗದ್ಗುರು ಪಾದಪದ್ಮೇತಯೋಶ್ರಿತ್ ಪ್ರಣಮಿ ಮುಹರ್ಮುಹರ್ ನಮ ಶ್ರೀಯತಿರ ವಿವೇಕನಂದಸೂರ ಸಚಿತ್ಸುಖ ಸ್ವರೂಪ ಸ್ವಾಮಿನೆ ತಾಹಾರಿಣಿ ಓಮ ಸೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ ದಹರ ವಿಪಾಪ್ಮ ಪರಮೇಶ ಬೂಧುಂಡೀಕರ್ಯ ಸಂಸ್ಥೆ ತತ್ರ ಗಗನ ವಿಶೋಕ ಯಸ್ ತದಂತ ತತುಪಾಸುಪಾಸ್ಯ ಸರ್ವೇ ಜನ ಸುಖಿಬ ಶ್ರೀ ಗುರುಭ್ಯೋ ನಮಃ ಶ್ರೀರಾಮಕೃಷ್ಣಶರಣ ನಮ್ಮ ಧರ್ಮ ಆಧ್ಯಾತ್ಮಜೀವನದ ಕೇಂದ್ರ ತಿರುಳು ಆಧಾರ ಶಿಖರ ಆಗಿರ್ತಕ್ಕಂತಹ ಧ್ಯಾನ ಜೀವನದ ಒಂದು ಒಳನೋಟವನ್ನು ಕಂಡುಕೊಂಡು ನಾವೆಲ್ಲರೂ ಗೃಹಸ್ಥರು ಸ್ತ್ರೀಯರು ಪುರುಷರು ಯುವಕರು ಮಧ್ಯಮ ವಯಸ್ಸಿನವರು ವಯಸ್ಸಾದವರು ಎಲ್ಲರೂ ಕೂಡ ಧ್ಯಾನೋನ್ಮುಖವಾಗಿ ನಿತ್ಯ ಜೀವನದಲ್ಲಿ ನಾವು ಈ ಜೀವನ ಸಂಜೀವಿನಿಯಾಗಿರ್ತಕ್ಕಂತಹ ಧ್ಯಾನವನ್ನು ಅಳವಡಿಸಲಿಕ್ಕೆ ಸಾಧ್ಯವಾದರೆ ನಾವು ಜೀವನದಲ್ಲಿ ಗೆದ್ದೆವು ನಮ್ಮ ಜೀವನ ಅರ್ಥಪೂರ್ಣ ಧ್ಯಾನ ಅಂತ ಹೇಳಿದರೆ ಕುಳಿತು ಮಾಡುವ ಕೆಲವು ನಿಮಿಷಗಳ ಕಾಲ ಆ ಧ್ಯಾನದ ಪ್ರಕ್ರಿಯೆ ಅತ್ಯಂತ ಅವಶ್ಯಕವಾಗಿದ್ದರೂ ಕೂಡ ಅತ್ಯಂತ ಮುಖ್ಯವಾಗಿರ್ತ ಕೂಡ ಅದನ್ನು ಅಲಕ್ಷ್ಯ ಮಾಡುವಂತಿಲ್ಲದಾಗಿದ್ದರೂ ಕೂಡ ಧ್ಯಾನ ಜೀವನ ಪರಿಪಕ್ವವಾಗಬೇಕಾಗಿದ್ದರೆ ಬೇರೆ ನಮ್ಮ ನಿತ್ಯ ಜೀವನದ ಉಳಿದ ಕ್ಷಣಗಳು ವ್ಯವಹಾರಗಳು ಮಾತುಗಳು ಒಡನಾಟಗಳು ಸಂಬಂಧಗಳು ಸುಖದುಃಖಗಳು ಕಷ್ಟ ಕಾರ್ಪಣ್ಯಗಳು ಯಶಸ್ಸು ಮತ್ತು ಬೇರೆ ಬೇರೆ ರೀತಿಯಂತಹ ಜೀವನಾನುಭವದ ಮಧ್ಯದಲ್ಲಿ ಧ್ಯಾನ ಜೀವನದ ಅಪಾಕ ಅಜ್ಞಾನ ಅಂದರೆ ಭಗವತ್ ಕೇಂದ್ರಿತ ಬುದ್ಧಿ ಭಗವತ್ ಅನ್ವೇಷಣೆಯ ಬುದ್ಧಿ ವ್ಯಾಕುಲತೆಯನ್ನು ಏನಕೇನ ಪ್ರಕಾರೇಣ ಮಂದ ಮಧ್ಯಮ ಉತ್ತಮ ಅದು ಧ್ಯಾನದ ಕೂತು ಮಾಡಿದಂತಹ ಧ್ಯಾನ ಸ್ಥಿತಿಯಿಂದ ಅದು ಪ್ರವಹಿಸಿ ಅದರ ಹೊಂಗಿರಣವಾಗಿ ಹೊರಹೊಮ್ಮಿ ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟು ನಮ್ಮ ನಿತ್ಯ ಜೀವನದಲ್ಲಿ ಕ್ಷಣ ಕ್ಷಣವೂ ಅದು ಕೂಡ ನಮಗೆ ಆ ವಿವೇಕವನ್ನು ಆ ವ್ಯಾಕುಲತೆಯನ್ನು ಆ ಜೀವನ ದರ್ಶನವನ್ನು ನಾವು ಮನುಷ್ಯರಾಗಿ ಹೇಗೆ ಬಾಳಬೇಕು ಕ್ಷಣ ಕ್ಷಣದಲ್ಲಿ ನಾವು ಮನಸ್ಸನ್ನು ಲೋಕಲೈಸ್ಡ್ ಇಶ್ಯೂಸ್ನಲ್ಲಿ ಕೊಟ್ಟಾಗಲೂ ಕೂಡ ಪ್ರತಿಬೋಧವಿದಿತಂ ಬೋಧೆ ಬೋಧೆ ಪ್ರತಿಬೋಧ ನಮ್ಮ ವ್ಯಕ್ತಿತ್ವ ನಮ್ಮ ಅಹಂ ನಮ್ಮ ವ್ಯಕ್ತಿತ್ವದ ಕಿರಣಗಳು ನಮ್ಮ ಸಂಸ್ಕಾರಗಳು ನಮ್ಮಲ್ಲಿರುವ ತಮಸ್ಸು ನಮ್ಮಲ್ಲಿರುವ ರಜೋಗುಣ ನಮ್ಮಲ್ಲಿ ಮನಸ್ಸಿರುವ ವಿಕೃತ ಸ್ವಭಾವಗಳು ನಮ್ಮ ಮನಸ್ಸಲ್ಲಿರುವ ಒಳ್ಳೆಯದು ನಮ್ಮ ಮನಸ್ಸಲ್ಲಿರುವಂಥ ಭಕ್ತಿ ನಮ್ಮ ಮನಸ್ಸಲ್ಲಿರುವ ಜ್ಞಾನ ನಮ್ಮನ್ನ ಸತ್ಸಂಸ್ಕಾರಗಳು ಇದರ ಮಧ್ಯದಲ್ಲಿ ದೊಡ್ಡ ಒಂದು ಸಂಗ್ರಾಮ ಒಂದು ದೊಡ್ಡ ಸಮ್ಮಿಶ್ರಣದ ಒಂದು ಹೋರಾಟ ನಡೀತಾನೇ ಇರ್ತದೆ ಅದರ ಮಧ್ಯದಲ್ಲಿ ನಾವು ನಮ್ಮ ಅಸ್ತಿತ್ವದ ಹಿನ್ನೆಲೆಯನ್ನು ಜೀವನದ ಕೊನೆಗಿಂತ ಮೊದಲು ನಾವು ಅರಿಬೇಕು ಎಂಬುದರ ಕಡೆ ಬುದ್ಧಿಯ ಎಷ್ಟು ಪ್ರತಿಶತ ಹೊರಡಿಸಿದೆ ಬುದ್ಧಿಯ ಭಾಗ ನಾವು ಫೈ ಪರ್ಸೆಂಟು ತ್ರೀ ಪರ್ಸೆಂಟು ಫ ಟೆನ್ ಪರ್ಸೆಂಟು ಅರ್ಥಾರ್ಥಿಯಿಂದ ಜಿಜ್ಞಾಸು ಅರ್ಥಾರ್ಥಿಯಿಂದ ಜಿಜ್ಞಾಸು ಕ್ಷಣ ಅರ್ಥಾರ್ಥಿಯಿಂದ ಜಿಜ್ಞಾಸು ಆಗುವುದಕ್ಕೆ ಧ್ಯಾನ ನಮ್ಮನ್ನು ಪ್ರೇರೇಪಿಸಬೇಕು ಆ ಪ್ರೇರೇಪಣಾನವನ್ನು ಇನ್ನೂ ಹೆಚ್ಚು ಅರ್ಥಪೂರ್ಣವಾಗಿ ಆಗ ಕೂತು ಮಾಡಿದ ಧ್ಯಾನದಲ್ಲಿ ಹೆಚ್ಚು ಅಬ್ಸಾರ್ಬ್ಷನ್ ಮಧ್ಯರಾತ್ರಿ ಎದ್ದು ಕೂಡಲಿ ಧ್ಯಾನ ಮಾಡಬೇಕು ಅಂತ ತವಕ ಈ ಪ್ರಪಂಚ ಎಷ್ಟೊಂದು ಅಜ್ಞಾನ ಬಳಲ್ಲಿ ಇವು ನಾನು ಅಹಂನಲ್ಲಿ ದೇಹವೇ ನಾನಂತ ಎಷ್ಟು ವರ್ಷಗಳಿಂದ ಬಾಳ್ತಾ ಇದ್ದೇನಪ್ಪ ಜಗತ್ ಹಿತಕ್ಕೋಸ್ಕರ ಸಂಸಾರ ನಿರ್ವಹಣೆಗೋಸ್ಕರ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಸುಂದರವಾಗಿ ಪರಿಪಕ್ ಪರಿಪೂರ್ಣತೆಯಿಂದ ಮಾಡೋಣ ಉಳಿದ ಮನಸ್ಸಿನ ಭಾಗವನ್ನು ಸಂಸ್ಕಾರಗಳ ಅಜ್ಞಾನದ ಬೇರೆ ಬೇರೆ ಪ್ರವೃತ್ತಿಗಳ ಆ ಅಲೆಗಳನ್ನು ದಾಟಿ ದಾಟಿ ದಾಟಿ ದಾಟಿ ದಾಟಿ ದಾಟಿ ದಾಟಿ ನಾವು ಒಳಹೊಕ್ಲಿಕ್ಕೆ ನಮ್ಮ ಆಂತರ್ಯದ ನಿಜದ ನೆಲೆಯ ಒಳ ಹೋಗಲಿಕ್ಕೆ ಒಂದು ತವಕ ಒಂದು ವ್ಯಾಕುಲತೆ ಅದರ ಪ್ರಶಸ್ತತೆ ಅದರ ಪ್ರಾಮುಖ್ಯತೆ ಅದರ ಅರ್ಥ ಅದರ ಒಂದು ಗ್ಲೋರಿ ಅದು ನಮಗೆ ಶಾಸ್ತ್ರ ಸಂತರು ಕೊಡ್ತಾರೆ ಎಷ್ಟಪ್ಪ ನಾನು ಅಜ್ಞಾನದಲ್ಲೇ ಇದ್ಬಿಡೋದು ಯಾವಾಗಲೂ ಅದು ಇದು ಅವರು ಊಟ ಈಟ ಡ್ರೆಸ್ಸು ಅದು ಇದು ಇಷ್ಟು ಈ ಸಂಬಂಧ ಆ ಸಂಬಂಧ ಅಂತ್ಯವಿಲ್ಲದ ಸರಮಾಲೆ ಅದು ಎಷ್ಟಾದರೂ ಮಾಡ್ತವೆ ಅದರ ಮಧ್ಯದಲ್ಲಿ ನಾನು ಭಗವಂತನನ್ನು ಬಯಸಿ ಬಾಳುವುದನ್ನು ಕ್ಷಣ ಕ್ಷಣ ಹೇಗೆ ಅದಕ್ಕೆ ಧ್ಯಾನದಲ್ಲಿ ನಮ್ಮ ಪ್ರಿಪರೇಷನ್ ಬರೀ ಧ್ಯಾನ ಅರ್ಧ ಗಂಟೆ ಒಂದು ಗಂಟೆ ಅಲ್ಲ ನಾನು ಧ್ಯಾನ ಮತ್ತು ನಿತ್ಯ ಜೀವನಕ್ಕೆ ಅನ್ಯೋನ್ಯವಾಗಿರ್ತಕ್ಕಂಥ ಒಂದು ಸಂಬಂಧ ತಪ್ಪಾಡಿದರೂ ಅಜ್ಞಾನದಲ್ಲಿ ಅಲೆಗಳಲ್ಲಿ ಪ್ರಕೃತಿ ವಿಷಯವಾಗಿ ತಮಸ್ಸು ರಜಸ್ಸಿಗೆ ಬಲಿ ಬಿದ್ದು ಆಚೆ ಹೋದರೂ ಕೂಡ ಪುನಃ ಬರಬೇಕು ಮರಳಿ ಪ್ರಯತ್ನವ ಮಾಡು ಆ ಮೆಡಿಟೇಟಿವ್ ಅವ್ಯಾರ್ನೆಸ್ ಸ್ಪಿರಿಚುವಲ್ Seeking of God and ಮಾಡಿ ಕಣ್ಣು ನಾವು ಜೀವನದ ಎಲ್ಲ ವ್ಯವಹಾರಗಳನ್ನು ಮಾಡಲಿಕ್ಕೆ ಕಲಿಯುವಂಥದ್ದೇ ನಿಜವಾದ ಜೀವನದ ಆಧ್ಯಾತ್ಮಿಕ ಕಲೆ ಪರಿಪೂರ್ಣ ಜೀವನ ಜೀವನ ಆಗ ಮಾತ್ರ ಸಾಧ್ಯ ಅದೊಂದು ಪರಿಪೂರ್ಣದ ಜೀವನಕ್ಕೆ ಆಹ್ವಾನ ಹೆಂಗೆ ಬಾಳಬೇಕು ನಾವು ಪ್ರತಿಕ್ಷಣ ಈ ಮನಸ್ಸೆಂಬುದನ್ನು ನಮ್ಗೆ ಯಾವಾಗಲೂ ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾ ಇದೆ ಮನಸ್ಸಿನ ದಾಸರಾಗಿಯೇ ಇದ್ದೀವಲ್ವ ನಾವು ಮನಸ್ಸು ಅವರು ಇವರು ಹೇಳಿದ್ದು ಮಾಡಿದ್ದು ಆದರೆ ಜಗತ್ತಂದರೆ ಜಗತ್ ಹಿತಕ್ಕೋಸ್ಕರ ನಮ್ಮಿಂದ ಪ್ರೀತಿ ವಿಶ್ವಾಸ ಕರ್ತವ್ಯ ನಮ್ಮ ಸ್ವಧರ್ಮದ ಅನುಗುಣವಾಗಿ ನಾವೇನು ಭಗವದಾರ್ಪಣ ಬುದ್ಧಿಯಿಂದ ನಾವು ಮಾಡ್ತಾ ಹೋಗುವಂಥದ್ದು ಜೀವನ ಎಷ್ಟು ಸುಂದರ ಮಾಡಿ ನಮ್ಮ ಒಂದೊಂದು ಆಲೋಚನೆಗಳು ನಾವು ಕ್ಲೇಶದಿಂದ ಮುಕ್ತಿ ಪಡೆದರೆ ಆಸೆಯಿಂದ ವಿಪರೀತ ಅತಿ ಆಸೆಯಿಂದ ಮುಕ್ತಿ ಪಡೆದರೆ ಎಷ್ಟು ಚೆನ್ನಾಗಿದೆ ಜೀವನ ಸಾಧ್ಯ ಇದೆ ಧ್ಯಾನದ ಆ ಒಂದು ಬೆಳಕಿನ ಆಧಾರದಲ್ಲಿ ಭಗವಂತ ಧ್ಯಾನ ಅಂದರೆ ಭಗವಂತನ ಅನ್ವೇಷಣೆಗೆ ಒಂದು ಪ್ರಯತ್ನ ಭಗವಂತನನ್ನು ಕಂಡುಕೊಳ್ಳಿಕ್ಕೆ ಋಷಿ ಮುನಿ ಸಂತರು ಆಧ್ಯಾತ್ಮಿಕ ವಿಜ್ಞಾನಿಗಳು ಮನೋಶಾಸ್ತ್ರಜ್ಞರು ಎಲ್ಲರೂ ಕೂಡ ಈ ಭುವಿಯಲ್ಲಿ ಸಾವಿರಾರು ವರ್ಷದಿಂದ ಏನು ಮಾಡಿ ನಮಗೆ ಒಂದು ಕೊಟ್ಟ ಪಾಕದ ಸಾರದ ಆ ಮೂಲ ಸೂತ್ರ ಏನು ಅಂತ ಕಂಡು ಹುಡುಕ್ಬೇಕು ನಾವು ಹೆಂಗೆ ಬಾಳ್ಬೇಕು ನಾವು ಒಂದೊಂದು ಕ್ಷಣ ಹೇಗೆ ನಾವು ಆಗ್ತಾ ಹೋಗ್ತಾ ಇರೋನು ಬಿ ಬಿತ್ಬೇಕು ಪ್ರತಿಕ್ಷಣ ವರ್ಧಮಾನಂ ನಮ್ಮ ಭಗವದೋನ್ಮುಖವಾಗಿರ್ತಕ್ಕಂಥ ಅಭಿರುಚಿ ಪ್ರತಿಕ್ಷಣದಲ್ಲಿಯೂ ಕೂಡ ಬೆಳಗಬೇಕು ಇಫ್ ಇಟ್ ಈಸ್ ಪಾಸಿಬಲ್ ಟು ಲಿವ್ ಇನ್ ಹೈಯರ್ ಸ್ಟೇಟ್ ಆಫ್ ಥಾಟ್ ಹೈಯರ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್ ಹೈಯರ್ ಸ್ಟೇಟ್ ಆಫ್ ಅವೇರ್ನೆಸ್ ವೈ ಶುಡ್ ವಿ ಲಿವ್ ಇನ್ ಎ ಲೋವರ್ ಸ್ಟೇಟ್ ಆಫ್ ಮೈಂಡ್ ಆಲ್ ದೈಮ್ ಎಂಬ ಪ್ರಶ್ನೆ ನಾವು ನಮಗೇನೇ ಹಾಕಬೇಕು ಕೆಲವೊಮ್ಮೆ ಉನ್ನತವಾಗಿರ್ತಕ್ಕಂಥ ಸ್ಥಿತಿಯನ್ನು ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಆದರೆ ನಾವು ನಿತ್ಯಾನಿತ್ಯ ವಸ್ತು ವಿವೇಕದಿಂದ ಜಗತ್ತನ್ನು ಅಲ್ಲಗಳೆಯುವುದಲ್ಲ ಜಗತ್ತನ್ನು ದೂಷಿಸುವುದಲ್ಲ ಜಗತ್ತನ್ನು ಅಲಕ್ಷಿಸುವುದಲ್ಲ ಜಗತ್ತಲ್ಲಿ ಜಗತ್ತಿನ ಸತ್ಯವನ್ನು ಅರಿತು ಅದನ್ನು ದೂಷಿಸದೇ ಅದನ್ನು ಹೆಚ್ಚು ತಬ್ಬಿಕೊಳ್ಳದೆ ಸಮತ್ವ ಬುದ್ಧಿಯಿಂದ ಆಧ್ಯಾತ್ಮಿಕ ಅರಿವಿನಿಂದ ಹೆಂಗೆ ಬಾಳಬೇಕು ಹಂಗೆ ಅದನ್ನು ನಾವು ಕಲಿಯಬೇಕು ಆದ್ರಿಂದ ಧ್ಯಾನ ಜೀವನ ಯಾವಾಗ ಸಫಲ ಆಗ್ತದೆ ಅಂತ ಹೇಳಿದರೆ ನಮ್ಮ ಧ್ಯಾನೋತ್ತರ ಧ್ಯಾನಪೂರ್ವ ನಮ್ಮ ಮನಸ್ಸಿನ ವೃತ್ತಿಗಳು ನಾವು ಧ್ಯಾನದ ಒಂದು ರೆಫರೆನ್ಸ್ ಇಟ್ಕೊಂಡು ಆ ಧ್ಯಾನದ ಪೂರ್ವಭಾವಿ ಅರಿವಿನಿಂದ ಜಗತ್ತಿನಲ್ಲಿ ಎಲ್ಲವನ್ನು ನಾವು ಮಾಡುವಂಥದ್ದು ಅದನ್ನು ಕಲತ್ರೆ ಮಾತ್ರ ಮಾಸ್ಟರ್ ಅಂಟ್ ಅವರ್ ಸೆಲ್ಸ್ ನಮ್ಮಲ್ಲಿ ಸೈಕಲಾಜಿಕಲ್ ಡಿಪೆಂಡೆನ್ಸ್ ಜಗತ್ತಿನ ಬಂದ ನಮ್ಗೆ ಗೊತ್ತೇ ಇಲ್ಲ ಜಗತ್ತಿನಲ್ಲಿ ಬೇರೆ ಬೇರೆ ಫೋರ್ಸಸ್ಸು ಬೇರೆ ಬೇರೆ ಮನಸ್ಸಿನ ಮೂಲಕ ಆ್ಯಕ್ಟ್ ಮಾಡ್ತಾ ಇದ್ದೇವೆ ಅದಕ್ಕೆ ಜಗ್ಗಿ ಕುಗ್ಗಿ ತಲೆಬಾಗಿ ಅದರಿಂದ ಹಿಂಸೆ ಅದರಿಂದ ಕೆಲವೊಂದು ಸ್ವಲ್ಪ ಸಂತೋಷ ಯೋಸ ಅವ್ರು ಚೆನ್ನಾಗಿ ಮಾತಾಡಿದರು ಅವ್ರು ನಮಗೆ ಸಹ ಪ್ರಶಂಸೆ ಮಾಡಿದರು ಅವ್ರು ನಮ್ಗೆ ಹೇಳಿದ್ರು ಅಂದ ಕೂಡಲೇ ಸಂತೋಷ ಅವ್ರು ನಮ್ಗೆ ಹಿಂಗೆ ಮಾಡಿದ್ರು ನಮ್ಮನ್ನು ಮಾಡಿದ್ರು ಗೊತ್ತಿದ್ದರೂ ಹಿಂಗೆ ಹೇಳಲಿಲ್ಲ ನೋಡಿ ಮಾಡಲಿಲ್ಲ ಮಾತಾಡಿಸ್ಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ Dependent psychology. Now, Now, ಡಿಪೆಂಡೆಂಟ್ ಸೈಕಾಲಜಿ ನಾವು becomes oblivious of the world. World becomes a mart of joy. That is what ಆಫ್ Ramakrishna says. ಇಸ್ ವಾಟ್ ಶ್ರೀರಾಮಕೃಷ್ಣ ಸೈಸ್ santushto ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನಚಿತ್ ಅನಿಕೇತಃ ಸ್ಥಿರಮತೀರ ನಾವು ಜೀವನ ಶೈಲಿಯನ್ನು ನಾವು ಬದಲಾಯಿಸುವುದು ಒಂದು ಧ್ಯಾನಕ್ಕೆ ನಮ್ಮ ಮನಸ್ಸನ್ನು ಅಣಿಗೊಳಿಸ್ಲಿಕ್ಕೆ ಸಹಾಯವಾಗ್ತದೆ ಜೀವನ ಒಂಥರ ಧ್ಯಾನ ಮಾತ್ರ ಇನ್ನೊಂಥರ ಆಗುವುದಿಲ್ಲ ಅದು ಎರಡು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಆಗಿ ನಾವು ಮಾಡಿದ ಧ್ಯಾನಕ್ಕೂ ಆಮೇಲೆ ಮಾಡೋದು ನಮ್ಮ ಕ್ಲೇಶಕ್ಕೂ ಸಂಬಂಧ ಇಲ್ಲದಿದ್ದರೆ ಆಯಿತು ತಪ್ಪಾಗ್ತದೆ ಫೇಲ್ಯೂರ್ಸ್ ಅಬ್ಲಿಟರೇಟ್ ಫೇಲ್ಯೂರ್ ದ್ಯಾಟ್ ವಿಲ್ ಲೀಡ್ ಟು ಸಕ್ಸಸ್ ಅಂತ ರುಡಿಯಾರ್ಡ್ ಕಿಪ್ಲಿಂಗ್ ಹೇಳ್ತೇನೆ ಬಿದ್ದ ನೆಲವನ್ನು ಆಧರಿಸಿ ಹೇಳಬೇಕಾಗ್ತದೆ ತಪ್ಪು ಸಹಜ ನಮಗೆ ವಿಸ್ಮೃತಿ ಕೆಲವೊಮ್ಮೆ ಅಜ್ಞಾನ ದಿಸೆ ಕೆಲವೊಮ್ಮೆ ಅಹಂಕಾರದ ದಿಸೆ ಕ್ಲೇಷಗಳ ದಿಸೆ ಹೋ ಹೀಗಾಗ್ತಾ ಇದೆ ನನ್ನ ಜೀವನದಲ್ಲಿ ಐ ಶುಡ್ ರಿಟರ್ನ್ ಬ್ಯಾಕ್ ಐ ಶುಡ್ ಗೆಟ್ ಬ್ಯಾಕ್ ಐ ಶುಡ್ ಗೆಟ್ ಬ್ಯಾಕ್ ಎಂಬ ಬೋಧ ಐ ಮೇ ಸ್ವಾಮಿ ವಿವೇಕಾನಂದ ಯು ಮೇ ಫಾಲ್ ಥೌಸಂಡ್ ಟೈಮ್ಸ್ ಟ್ರೈ ಎ ವಾನ್ಸ್ ಟ್ರೈ ಎ ವಾನ್ಸ್ ಟ್ರೈ ಎ ವಾನ್ಸ್ ಅಂತ ಸ್ವಾಮೀಜಿ ಹೇಳ್ತಾರೆ ಆಗ ಮಾತ್ರ ಧ್ಯಾನ ಜೀವನ ಸಾಧ್ಯ ಮರುಳಿ ಪ್ರಯತ್ನವ ಮಾಡು ಬಾಳಿಗೊಂದು ಗುರಿ ಇರಲಿ ಗುರಿ ಪಡೆಯುವ ಛಲವಿರಲಿ ಅಡಿಗಡಿಗೆ ಬರಲಿರುವ ವಿಘ್ನಗಳು ನೂರೆಂಟು ಬಳಿಸಾರು ಬಳಿಸಾರು ಬಳಿಸಾರು ಎರಡು ಕೋಣೆಯ ಮಾಡು ಮನದಾಳತಿ ಹೊರ ಕೋಣೆಯಲ್ಲಿ ಲೋಕ ನಾಡು ವಿರಮಿಸೊಬ್ಬನೇ ಒಳೆ ಕೋಣೆಯಲ್ಲಿ ವರ ಯೋಗ ಸೂತ್ರವಿದು Nama, inner recesses of our own being, how interesting, how ignorant, but yet it is to be known, knock, knock, knock at the door, the door shall be opened, Hiram, He Krishna, Hiram, hey He Krishna, in Lidya Bhagavanta. ನನ್ನ ಅಂತರ್ಯಾಮಿಯಾಗಿದ್ದು ಬಿಟ್ಟು ನಾನು ನಿನ್ನನ್ನು ಕಾಣದೇ ಈ ಜೀವನ ನಡೆಸ್ತಾ ಇದ್ದೇನೆ ಅಜ್ಞಾನದಲ್ಲಿ ಘೋರವಾದ ಅಂಧಕಾರದಲ್ಲಿ ಈ ಸುಖ ದುಃಖಗಳ ಬಲೆಗಳಲ್ಲಿ ಈ ಅಜ್ಞಾನದ ಬಲೆಗಳಲ್ಲಿ ಇವತ್ತಿದ್ದು ನಾಳೆ ಮಾಯವಾಗುವಂತಹ ಈ ಪ್ರಪಂಚದಲ್ಲಿ ನಾನು ಹೇಗೆ ಬಾಳಬೇಕು ನಿನ್ನನ್ನು ಬಯಸಿ ಭಗವಂತ ಆ ವಿವೇಕವನ್ನು ಕೊಡು ಆ ವ್ಯಾಕುಲತೆಯನ್ನು ಕೊಡು ಆ ಭಕ್ತಿಯನ್ನು ಕೊಡು ಆ ಶ್ರದ್ಧೆಯನ್ನು ಕೊಡು ಅಜ್ಞಾನಿ ನಾನು ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು ಮತಿಹೀನ ನಾನು ತಸ್ ಶರಣ ದೀನ ಬಂಧು ವಕ್ತೃಪಿ ಹೃದಯ ನ ಮೇ ಭಾತಿ ತಸ್ ಶರಣ ದೀನ ಬಂಧು ಆದ್ದರಿಂದ ಭಗವಂತನಲ್ಲಿ ಶರಣಾಗತಿ ಭಕ್ತಿ ನಮ್ಮ ನಾನುವಿನ ಅಸ್ತಿತ್ವದ ಆ ಅರಿವಿನ ಹಿಂದೆ ಇರುವಂತಹ ಸತ್ಯದ ಶೋಧನೆ ಕಡೆ ನಮ್ಮ ಬುದ್ಧಿ ನಮ್ಮ ವೃತ್ತಿಗಳನ್ನು ಪ್ರವಹಿಸುವಂತೆ ಅಂತರ್ಮುಖರಾಗುವಂತಹದ್ದು ಇದನ್ನು ನಾವು ಸತತವಾಗಿ ಮಾಡ್ತಾ ಇರಬೇಕು ಧ್ಯಾನದ ಸಮಯದಲ್ಲಿ ಅದನ್ನು ಕ್ರಮಶಃ ಮಾಡುವುದು ತುಂಬ ಮುಖ್ಯ ಅದರಿಂದ ಮನಸ್ಸು ಜಾಗೃತಗೊಂಡು ಒಂದು ಗಂಟೆ ಜ್ಞಾನ ಧ್ಯಾನ ಮಾಡಿದ್ರೆ ಅರ್ಧ ಗಂಟೆ ಧ್ಯಾನ ಮಾಡಿದ್ರೆ ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಐದು ನಿಮಿಷ ಐ ಐದು ನಿಮಿಷ ಎರಡು ನಿಮಿಷ ಒಂದು ನಿಮಿಷ ಎರಡು ಧ್ಯಾನದ ಪಾಕೆಟ್ಸ್ ಮಾಡ್ಕೊಳ್ಬೇಕು ನಮ್ಮಲ್ಲಿ ಬಸ್ಸಲ್ಲಿ ಸುಮ್ಮನೆ ಹಾಕ್ತಿದ್ದೇವೆ ಅನಾವಶ್ಯಕ ವಿಚಾರಗಳ ವ್ರತ ಕಾಲಹರಣ ಮಾಡುತ್ತದೆ ಕಾಲೋ ಜಗದ್ ಭಕ್ಷಕ ಕಾಲ ಅಲ್ಲ ನಮ್ಮ ವೃತ್ತಿಗಳು ಜಗದ್ ಭಕ್ಷಕ ನಮ್ಮನ್ನು ನಮ್ಮನ್ನು ಸವಿಸಿ ಬಿಡ್ತದೆ ಕಾಲ ಕಾನ್ಸ್ಟೆಂಟ್ ಆಗಿದ್ದೇ ಇದೆ ಕಾಲ ಮತ್ತು ಮನಸ್ಸು ಮನಸ್ಸು ಸ್ತಬ್ಧವಾದರೆ ಕಾಲ ನಿಂತುಬಿಡ್ತದೆ ಆ ಸಬ್ಜೆಕ್ಟಿವ್ ವ್ಯಾರರ್ಸ್ನಲ್ಲಿ ಇದ್ದಾಗ ಆಬ್ಜೆಕ್ಟಿವ್ ವರ್ಲ್ಡಿಗೆ ಬಂದಾಗ ಮಾತ್ರ ಕಾಲದ ಆ ಪ್ರವಾಹದಲ್ಲಿರ್ತೇವೆ ನಾವು ಆದ್ದರಿಂದ ನಾವು ಧ್ಯಾನ ಜೀವನಕ್ಕೆ ಬೇಕಾಗಿರುವ ನಮ್ಮ ಆಂತರ್ಯದಲ್ಲಿಯೇ ನಾವು ನಮ್ಮ ಅಜ್ನಿಗಿದ ಪಾಕದ ಸಹಾಯದಿಂದ ನಾವು ಅಂತರ್ಮುಖರಾಗಿ ಭಗವದನ್ವೇಷಣೆ ಬುದ್ಧಿಯನ್ನು ಬೆಳೆಸಿ ಜೀವನದ ಬೆಳಗ್ಗಿಂದ ರಾತ್ರಿವರೆಗೂ ಕೂಡ ಅರಿವು ನಿಂತಿತ್ತು ಆಗೊಮ್ಮೆ ಈಗೊಮ್ಮೆ we should take ದ ಸ್ಟಾಕ್ of our life ಸ್ಟಾಕ್ ಚೆಕ್ ಆ ಹೇಗಿದ್ದೆ ನಾನು ಹೇಗಿರಬೇಕಾಗಿತ್ತು ಏನಾಯಿತು ಇನ್ನು ಮುಂದೆ ಹೇಗಿರಬೇಕು ಆಯಿತು ಈ ಕ್ಷಣದಲ್ಲಿ ಹೀಗಿರ್ತೇನೆ ಈ ಕ್ಷಣ ಲೈಫ್ ಈಸ್ ಒನ್ ಮೂಮೆಂಟ್ ದ ಪವರ್ ಆಫ್ ದ ಪ್ರೆಸೆಂಟ್ ಪವರ್ ಆಫ್ ನಾವು ಜೀವನ ಇಡೀ ಇರುವುದು ನಾನುವಿನಲ್ಲಿ ಮತ್ತು ಅಹಂನಲ್ಲಿ ಮತ್ತು ವರ್ತಮಾನದಲ್ಲಿ ಈ ನಾನು ಮತ್ತು ಈ ವರ್ತಮಾನದ ಕಾಲ ನಮ್ಮ ವೃತ್ತಿ ಇದು ನಮ್ಮ ಜೀವನದ ಮೂಲ ವಸ್ತುಗಳು ಇದರ ಕಡೆ ನಾವು ಗಮನ ಇಟ್ಟು ಒಂದೊಂದು ಇನ್ನೊಂದರ ಜೊತೆಗೆ ಅದನ್ನು ಸಮ್ಮೇಳಿಸಿ ಅದನ್ನು ಇಂಟಗ್ರೇಟ್ ಮಾಡಿ ನಾನು ಭಗವಂತ ಮನಸ್ಸು ಈ ವೃತ್ತಿ ಈ ಜೀವನ ಈ ಪ್ರಪಂಚ ಹುಟ್ಟು ಸಾವು ಈ ಪ್ಯಾರಾಮೀಟರ್ಸ್ ಆಫ್ ಲೈಫ್ ಯಾವಾಗಲೂ ನಮ್ಮ ಕಾನ್ಸ್ಟಂಟ್ ಇನ್ನರ್ ರೆಫರೆನ್ಸ್ ಆಗಿರ್ಬೇಕು ರೆಫರೆಂಟ್ ಆಗಿರಬೇಕು ಇನ್ನರ್ ರೆಫರೆಂಟ್ ಆಗಿರ್ಬೇಕು ರೆಫರೆನ್ಸ್ ಪಾಯಿಂಟ್ ಇದು ಸತ್ಯ ಈ ಆಗ ಅಂತರ್ಮುಖದ ಜ್ಞಾನ ಧ್ಯಾನದ ಆಳಕ್ಕೆ ಧ್ಯಾನ ಅಂತ ಹೇಳಿದರೆ ನಾವು ಆಳಕ್ಕೆ ಭಗವಂತನನ್ನು ಅನುಸಂಧಾನ ಮಾಡುವಂಥ ಒಂದು ಪ್ರಯತ್ನ ಯೋಗ ಚಿತ್ತ ವೃತ್ತಿ ನಿರೋಧ ತದ ದೃಷ್ಟು ಸ್ವಸ್ವರೂಪ ಅವಸ್ಥಾನಂ ಆ ಸ್ವಸ್ವರೂಪದೃಷ್ಟು ಎಷ್ಟು ಕಾಲಂತೆ ಈ ದೇಹ ಈ ನಾನು ಇವರಂತ ಹಿಂಗೇ ಈ ಅಜ್ಞಾನದಲ್ಲಿ ಇರುವುದು ಭಗವಂತ ಸತ್ಯದ ಅರಿವು ಕೊಡು ನಾನು ಯಾರಂತ ತಿಳಿಸಿಕೊಡೋ ಭಗವಂತ ನೀನು ಎಲ್ಲಿದ್ದೀ ನನ್ನಲ್ಲಿ ಆತ್ಮ ಅಂತರಾತ್ಮನಾಗಿ ನೀನು ಇದ್ದೀಂತೆ ಶಾಸ್ತ್ರ ಹೇಳ್ತದೆ ಬಲ್ಲವರು ಹೇಳ್ತಾರೆ ಧ್ಯಾನದಲ್ಲಿ ನಿನ್ನ ನಿನ್ನನ್ನು ಸಾಕ್ಷಾತ್ಕಾರ ಮಾಡಿದ್ರು ಹೇಳ್ತಾ ಇದ್ದಾರೆ ನನಗೂ ಆ ಅನುಭವವನ್ನು ಭಗವಂತ ದಯಪಾಲಿಸಿಹಿ ಭಗವನ್ ಮತ್ತು ವಿ ಶುಡ್ ಕ್ರಿಯೇಟ್ ಕಂಡೀಷನ್ಸ್ ಫಾರ್ ದ ಡಿಸ್ಟೆನ್ಸ್ ಆಫ್ ದ ಡಿವೈನ್ ಗ್ರೇಸ್ ಆ ಭಗವಂತನ ಕೃಪೆ ನಮ್ಮಲ್ಲಿ ಹರಿಯುವಂತೆ ಮಾಡಲಿಕ್ಕೆ ನಾವು ಏನು ಮಾಡಬೇಕು ಹೆಂಗಿರಬೇಕು ನಮ್ಮ ಭಾವನೆಗಳು ಹೆಂಗಿರಬೇಕು ಇನ್ನೊಬ್ಬರ ಬಗ್ಗೆ ಏನು ಅವರು ಕ್ರಿಟಿಸೈಜ್ ಮಾಡಿದರು ಲೈಟ್ ದೈ ವಿಲ್ ಬಿ ಡನ್ ಯಾರು ಪ್ರೈಸ್ ಮಾಡಿದ್ರು ಲೈಟ್ ದ ನಾವು ಕರ್ತವ್ಯದೃಶ್ಯ ಏನು ಮಾಡಬೇಕು ಅಷ್ಟು ಮಾಡೋದು ಆದ್ದರಿಂದ ಧ್ಯಾನ ಜೀವನಕ್ಕೆ ಪದಾರ್ಪಣೆ ಮಾಡಿದವರು ನಿತ್ಯ ಜೀವನವನ್ನು ಅಲಕ್ಷಿಸುವಂತಿಲ್ಲ ವ್ಯವಹಾರ ಜೀವನವನ್ನು ಅಲಕ್ಷಿಸುವಂತಿಲ್ಲ ಎಲ್ಲದಕ್ಕೂ ಮತ್ತು ಧ್ಯಾನಕ್ಕೂ ಸಂಬಂಧ ಇದೆ ಯಾವಾಗ ಧ್ಯಾನ ಭಗವದನ್ವೇಷಣೆಗೋಸ್ಕರ ಧ್ಯಾನ ಸ್ಟ್ರೆಸ್ ರಿಲೀಫ್ ಮಾಡುತ್ತದೆ ಧ್ಯಾನ ಕಾನ್ಸಂಟ್ರೇಷನ್ ಕೊಡ್ತದೆ ಧ್ಯಾನ ಆರೋಗ್ಯ ಕೊಡ್ತದೆ ಧ್ಯಾನ ನಮಗೆ ಹೆಚ್ಚು ಆತ್ಮವಿಶ್ವಾಸವನ್ನು ಕೊಡ್ತದೆ ಅಂತ ಹೇಳಿದರೆ ಅದು ಖಂಡಿತ ನೀವು ಮಾಡಿ ಕೊಟ್ಟೇ ಕೊಡ್ತಾಯಿದ್ದೀರ ಆದರೆ ಅದನ್ನು ಉದ್ದೇಶವಾಗಿತ್ತರೆ ಧ್ಯಾನದ ಬ್ಯೂಟಿ ಧ್ಯಾನದ ಫ್ಯಾಲಿಸಿಟಿನೇ ಹೋಯಿತು ಅದು ಬೈ ಪ್ರಾಡಕ್ಟ್ ಬರಲಿ ಬರಲಿ ಇರಲಿ ಅದೆಲ್ಲ ನಮ್ಮ ಉದ್ದೇಶ ಧ್ಯಾನದ ಉದ್ದೇಶ ಧ್ಯಾನದ ಉದ್ದೇಶ ಭಗವದನುಸಂಧಾನ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ತತ್ವಂ ಪೂಷಣ್ಣ ಪಾವೃಣ ಸತ್ಯಧರ್ಮಾಯ ದೃಷ್ಟೆಯೇ ನನ್ನ ನಡೆಸಿ ನಿನೇ ನೆಲೆಸು ಹೃದಯ ಪದ್ಮ ದಲದಲ್ಲಿ ಈ ಅನುಭವ ಬೇಕು ನಮಗೆ ಸ್ಟ್ರೆಸ್ನಿಂದ ಫ್ರೀ ಆಗೋದು ಆರೋಗ್ಯ ಧ್ಯಾನದಿಂದ ಆರೋಗ್ಯ ಧ್ಯಾನದಿಂದ ಏಕಾಗ್ರತೆ ಅಲ್ಲ ಅದು ಬಂದೇ ಬರ್ತದೆ ಹೇಗೆ ಒಂದು ಒಣ ಬಟ್ಟೆ ನೀರಲ್ಲಿ ಬಿದ್ದರೆ ಹೇಗೆ ಸಹಜವಾಗಿ ಒದ್ದೆ ಆಗ್ತದೋ ಶುದ್ಧವಾಗ್ತದೋ ಧ್ಯಾನದ ಆ ಒಂದು ಪರಿಣಾಮ ಸತ್ಪರಿಣಾಮ ಧನಾತ್ಮಕ ಸಕಾರಾತ್ಮಕವಾಗಿರ್ತಕ್ಕಂಥ ಪರಿಣಾಮ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲಿ ನಮ್ಮ ಮನಸ್ಸಿನ ತಂತು ತಂತುಗಳಲ್ಲಿ ರಕ್ತದ ಕಣಕಣಗಳಲ್ಲಿ ದಮನಿ ಧಮನಿಗಳಲ್ಲಿ ಮತ್ತು ನಮ್ಮ ಸುತ್ತಮುತ್ತಲಿನ ವಾತಾವರಣದ ಪ್ರತಿಯೊಂದು ಹಂತದಲ್ಲಿ ತರಂಗದಲ್ಲಿ ಧ್ರುವ ನಕ್ಷತ್ರ ತಾರೆಗಳು ಅಧೂರದ ಸ್ಪೇಸ್ಗೂ ನಮ್ಮ ಧ್ಯಾನಕ್ಕೂ ಒಂದು ಅನ್ಯೋನ್ಯ ಸಂಬಂಧ ಇರ್ತದೆ ಮೈಕ್ರೋಕಾಸಮ್ ಆ್ಯಂಡ್ ದ ಮೈಕ್ರೋಕಾಸಮ್ ಅಂತ ಸ್ವಾಮಿ ವಿವೇಕಾನಂದ ಬಿಲ್ಟ್ ಆನ್ ದ ಸೇಮ್ ಪಾರ್ಟರ್ ಇಂಟೆನ್ಸ್ಲಿ ಇಂಟರ್ರಿಲೇಟೆಡ್ ನಾವು ಒಂದು ಜೀವಿ ಈ ದೇಹದ ಹೊತ್ತು ಅಹಂ ಹೇಳಿದ ಒಬ್ಬವರಲ್ಲ ನಾವು ವಿ ಆರ್ ಎ ಪಾರ್ಟ್ ಆಫ್ ಎ ಬಿಗ್ಗರ್ ಕಾಸ್ಮಿಕ್ ಪ್ಲ್ಯಾನ್ ವಿ ಡೂ ನಾಟ್ ಹ್ಯಾವ್ ಅನ್ ಐಸೋಲೇಟೆಡ್ ಎಕ್ಸಿಸ್ಟೆನ್ಸ್ ಆಫ್ ಅವರ್ ಓನ್ ಔಟ್ ಆಫ್ ಇಗ್ನೊರೆನ್ಸ್ ನಮ್ಮ ನಾವೊಂದು ಆವರಣ ಹಾಕ್ಕೊಂಡು ನಾವು ಇವರು ಅಂತ ಹೇಳೋದೇ ಮಾಯೆ ಜಗದ ನಾಟಕ ರಂಗ ಹಾಗೆ ನಡೀತದೆ ಆದರೆ ಸತ್ಯ ಅನ್ವೇಷಣೆಗೆ ಹೋದಾಗ ಮಾತ್ರ ಧ್ಯಾನದ ಆಂತರ್ಯದಲ್ಲಿ ಮುಳುಗಲಿಕ್ಕೆ ಹೋದಾಗ ಆಲ್ ದಿಸ್ ಬ್ಯಾರಿಯರ್ಸ್ ಡಿಸಾಲ್ವ್ ಡಿಸಾಲ್ವ್ ಡಿಸಾಲ್ವ್ ಆದ್ದರಿಂದ ನಾವು ಧ್ಯಾನ ಜೀವನಕ್ಕೆ ಎಂಟು ಸೂತ್ರ ಏನಿದೆ ಮೆಟ್ಟಲು ಮೆಟ್ಟಲಾಗಿ ಹೇಳಿದಂಥವುಗಳನ್ನು ಸಿಟ್ಟಿಂಗ್ ಸ್ಟ್ರೈಟ್ ಸ್ಪೈನ್ ಸ್ಟ್ರೈಟ್ ಕ್ಲೋಸ್ ಯುವರ್ ಐಸ್ ಸಾಫ್ಟ್ ಮತ್ತು ಮೊದಲನೇ ಹಂತ ಪ್ರಾರ್ಥನೆ ಮತ್ತು ಆಟೋ ಸಜೆಷನ್ ಎರಡನೇ ಹಂತ ಅಬ್ಸರ್ವೇಷನ್ ಆಫ್ ದ ಬಾಡಿ ಸೆನ್ಸೇಷನ್ ಮ್ಯಾಕ್ರೋಕಾಸ್ಮಿಕ್ ಪರ್ಸ್ಪೆಕ್ಟಿವ್ನಲ್ಲಿ ನಾವು ಈ ದೇಹಧಾರಿಯಾಗಿ ಹೇಗೆ ಇದ್ದೇವೆ ವಿಶಾಲ ವ್ಯೋಮ ಮತ್ತು ನಮ್ಮ ಈ ವ್ಯಕ್ತಿತ್ವ ಅದರ ಅರಿವು ಆಮೇಲೆ ಅಬ್ಸರ್ವೇಷನ್ ಆಫ್ ದಿ ಬ್ರೀದಿಂಗ್ ಡೀಪ್ ಬ್ರೀದಿಂಗ್ ರಿಧಮಿಕ್ ಬ್ರೀದಿಂಗ್ ಪ್ರಾಣಶಕ್ತಿ ಹೇಗೆ ಜೈವಿಕವಾಗಿ ನಮ್ಮನ್ನು ಬೇಕ ಆ ಶಕ್ತಿ ಕೊಟ್ಟು ಆ ಜೈವಿಕ ಪ್ರಕ್ರಿಯೆಗಳು ಎಷ್ಟು ಕ್ರಮಬದ್ಧವಾಗಿ ನಡೆಯುವಂಥ ಈ ಕಾಸ್ಮಿಕ್ ಈ ಸೃಷ್ಟಿಯ ಒಂದು ಪ್ಲ್ಯಾನ್ ನೋಡಿ ಇಂಥ ಮೆಕ್ಯಾನಿಸಮ್ ಇದು ಅದರ ಪೂರ್ಣ ಅರಿವು ಅಬ್ಸರ್ವೇಷನ್ ಆಫ್ ಬ್ರೀದಿಂಗ್ ಹೌ ಇಟ್ ಫೀಲ್ಸ್ ದ ಎನರ್ಜಿ ಇನ್ ಟು ದಿ ಎವ್ರಿ ಡ್ರಾಪ್ ಆಫ್ ಬ್ಲಡ್ ಎವ್ರಿ ಸೆಲ್ gets the required energy through breathing ಅದರ ಅರಿವು ಆಮೇಲೆ ಈ ಸೂಕ್ಷ್ಮದಿಂದ ಅತಿಸೂಕ್ಷ್ಮದ ಕಡೆಗೆ ಮನಸ್ಸು ಮನಸ್ಸೆಂಬುದು ಜಿ ನಮ್ಮ ಅಸ್ತಿತ್ವದ ಆಧಾರ ಅದೇ ಅಸ್ತಿತ್ವ ಮನೆಯವ ಮನುಷ್ಯಾಣ ಕಾರಣಂ ಬಂದ ಮೋಕ್ಷ ಆ ಮನಸ್ಸನ್ನು ಆ ಭಗವಂತ ಕೊಟ್ಟಂಥ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆಪರೈಟಸ್ ಅದನ್ನು ಅಬ್ಸರ್ವ್ ಮಾಡುವಂಥದ್ದು ಸಾಕ್ಷಿ ಭಾವದಿಂದ ಮನಸ್ಸಿನ ಬಂದು ಆಲೋಚನೆಗಳನ್ನು ಗಮನಿಸುವಂತಹದ್ದು ಅದಾದ ಮೇಲೆ ಮೂಲಭೂತವಾಗಿರ್ತಕ್ಕಂಥ ನಮ್ಮ ಅಸ್ತಿತ್ವದ ನೆಲೆಯನ್ನು ನಾನು ಅಂತ ನಾವು ಕರೀತೇವೆ ಆ ನಾನು ಸರ್ವನಾಮ ಎಷ್ಟು ಪ್ರಶಸ್ತವಾಗಿರ್ತಕ್ಕಂಥದ್ದು ಎಲ್ಲರಲ್ಲೂ ಇದೆ ಅದು ಏಕ ಪ್ರಕಾರವಾಗಿದೆ ಆ ನಾನುವಿಗೆ ನಾನುವಿನ ಅನ್ವೇಷಣೆ ಚಿತ್ ಚೈತನ್ಯ ಜಡ ದೇಹದೊಂದಿಗೆ ತಾದಾತ್ಮ ಎರಡೂ ಒಟ್ಟು ಗಂಟಾಗಿಬಿಟ್ಟಿದೆ ಅದೇ ನಾನು ಎಂಬ ಭಾವ ಅದನ್ನೇ ನಮ್ಮ ಹೃದಯ ಮಂದಿರದ ಹೆಬ್ಬಾಗಿಲು ಅಂತ ತಿಳ್ಕೊಂಡು ಆ ನಾನುವನ್ನು ಭಗವಂತನಿಗೆ ಸಮರ್ಪಿಸಿ ಐದನೇ ಹಂತ ಧ್ಯಾನ ಕೇಂದ್ರ ಧರ ವಿಪಾಪ್ಮಂ ಪರಮೇಶ್ವೂತ ಯತ್ ಪುಂಡರೀಕುರ್ಯದ ಸಂಸ್ಥೆ ತತ್ರ ಗಗನ ವಿಶೋಕ ಯಸ್ ತದಂತ ತತ್ ಉಪಾಸಿತವ್ಯ ಇದನ್ನು ನಾವು ಅರ್ಥ ಮಾಡಿಕೊಂಡು ಅಂತ ಉಪಾಸನೆಯನ್ನು ಭಗವಂತನನ್ನು ನಮ್ಮ ಹೃದಯಾಕಾಶದಲ್ಲಿ ಆ ಹುಣ್ಣಿಮೆ ಚಂದ್ರನ ಬೆಳಕಿನಂತೆ ಸಾಫ್ಟ್ ಬ್ರಿಲಿಯಂಟ್ ಲೈಟ್ ಆಫ್ ಕಾನ್ಶಿಯಸ್ನೆಸ್ನಲ್ಲಿ ಆ ಭಗವಂತ ನಮ್ಮ ಇಷ್ಟ ದೇವತ ಹೇಗೆ ವಿರಾಜಮಾನನಾಗಿ ನಮ್ಮ ಅದು ಆತ್ಮಸ್ವರೂಪನಾಗಿ ಆ ದಿವ್ಯ ಸ್ವರೂಪನಾಗಿ ಶಕ್ತಿ ಸ್ವರೂಪನಾಗಿ ಪ್ರಾಣಶಕ್ತಿಯಾಗಿ ಜಗದೋದ್ಧಾರನಾಗಿ ಜಗತ್ತಿಗೆ ಒಡೆಯನಾಗಿದ್ದಂತಹ ಆ ಪರಮಾತ್ಮ ನಮ್ಮ ಅಂತರ್ಯಾಮಿಯಾಗಿ ಹೃದಯ ದೇಗುಲದಲ್ಲಿ ಕಂಗೊಳಿಸ್ತಾ ಇದ್ದಾನೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ಅಂತ ಭಗವಂತನ ರೂಪಸ್ಮರಣೆ ಮೊದಲು ಮಾಡಿ ಅವನಿಗೆ ನಮಸ್ಕಾರ ಮಾಡಿ ಅವನಿಗೆ ನಮ್ಮ ಪೂಜೆಯನ್ನು ಅರ್ಪಿಸಿಬಿಟ್ಟು ಆಮೇಲೆ ನಾವು ಭಗವಂತನಿಗೆ ಪಂಚೋಪಚಾರ ಪೂಜೆ ನೆಮ್ಮದಿಯಾದ ರೀತಿಯಲ್ಲಿ ಅವನಿಗೆ ನಾವು ಪೂಜೆಯನ್ನು ಮಾಡಿ ಆಮೇಲೆ ಅವನನ್ನು ದಿವ್ಯವಾದ ನಾಮಜಪ ಆಮೇಲೆ ಪ್ರಾರ್ಥನೆ ಅವನ ಮಾತಾಡುವುದು ಅವನ ಜೊತೆ ಅನುಸಂಧಾನ ಇಟ್ ಈಸ್ ಟು ಬೆಟರ್ ಟು ಟಾಕ್ ಟು ಗಾಡ್ ದೆನ್ ಟಾಕ್ ಅಬೌಟ್ ಗಾಡ್ ಬೆಟರ್ ಟು ಟಾಕ್ ಟು ಗಾಡ್ ಡೈರೆಕ್ಟ್ಲಿ ದೆನ್ ಟಾಕ್ ಅಬೌಟ್ ಗಾಡ್ ದೇವರೊಡನೆ ನಮ್ಮ ಹೃದಯ ಮಂದಿರಲ್ಲಿ ಕರೆದು ಅವನ ಪ್ರಾರ್ಥಿಸುವುದು ಮಾತಾಡುವನು ಅವನೇ ನಮ್ಮ ತಂದೆ ತಾಯಿ ಹತ್ರ ಹೇಗೆ ಮಾತಾಡ್ತೇವೆ ಹಾಗೆ ಮಾತಾಡುವಂಥದ್ದು ಅವನಲ್ಲಿ ಅವ್ರನ್ನ ಒಂದು ಸಂಬಂಧವನ್ನು ಕಲ್ಪಿಸಿಕೊಳ್ಳುವಂಥದ್ದು ಅವನು ನಿರ್ವಿಕಾರ ನಿರ್ಗುಣನಾಗಿದ್ದರೂ ಸಾಕಾರ ಸಗುಣನಾಗಿ ಚಿದ್ಗನಕಾಯನಾಗಿ ನಮ್ಮ ಹೃದಯದಲ್ಲಿದ್ದಾನೆ ಅಂತ ಆಮೇಲೆ ಎಲ್ಲ ಯಾವಾಗಲೂ ಅವನ ದಿವ್ಯ ಸ್ವರೂಪದ ಧ್ಯಾನವನ್ನು ಮಾತ್ರ ಮಾಡುವಂಥದ್ಕೊನಿ ಶಾಂತಿ ಮೌನ ಏನೋ ಮಾಡದೆ ಪ್ರಾಕ್ಟೀಸ್ ಆಫ್ ದ ಪ್ರಸೆನ್ಸ್ ಆಫ್ ದ ಡಿವೈನ್ ಸೆವೆಂತ್ ಸ್ಟೆಪ್ ಗೋವಿಂದ ಗೋವಿಂದ ಅತಿ ಆನಂದ ಆನಂದದ ಆ ಭಾವನೆಯಿಂದ ಮನಸ್ಸು ಹೃದಯ ಪುಲಕಿತಗೊಂಡು ಆ ದಿವ್ಯಾನಂದದಲ್ಲಿ ಮುಳುಗಿರುವಂತಹದ್ದು ಆನಂದದ ಅರಿವಿನಲ್ಲಿ ಶಾಂತಿಯಿಂದ ಮೌನದಿಂದ ಇರುವಂತಹದ್ದು ಕೊನೆಯದಾಗಿ ಇದಾದ ಮೇಲೆ ಸಂಕಲ್ಪ ಮಾಡಿ ಭಗವಂತ ನನ್ನ ಧ್ಯಾನ ಮತ್ತು ನಿತ್ಯ ಜೀವನಕ್ಕೆ ಸಂಬಂಧವನ್ನು ಕಲ್ಪಿಸುವಂತಹ ಆ ನಿಶ್ಚಯಾತ್ಮಕ ಬುದ್ಧಿ ವ್ಯವಸಾಯಾತ್ಮಕ ಬುದ್ಧಿ ಗೀತೆಯಲ್ಲಿ ಹೇಳಿದಂಥ ಆ ಬುದ್ಧಿಯನ್ನು ಕೊಡು ಭಗವಂತ ಪ್ರತಿ ಕ್ಷಣದಲ್ಲಿಯೂ ಕೂಡ ಈ ಧ್ಯಾನದ ನಿನ್ನ ಅಸ್ತಿತ್ವದ ಅರಿವಿನಲ್ಲಿ ನನ್ನ ಎಲ್ಲ ಕೆಲಸ ಕಾರ್ಯ ಕರ್ತವ್ಯ ಕುಟುಂಬದ ಸಂಸಾರದ ಕೆಲಸಗಳನ್ನು ಮಾಡುವಂಥ ಆ ಶಕ್ತಿ ಕೊಡು ಭಗವಂತ ನಾವು ಭಗವಂತನನ್ನು ಮರೆತು ಎಷ್ಟು ಸಂಸಾರ ನಿರ್ವಹಣೆ ಮಾಡಿದಾಗ ಎಷ್ಟೆಷ್ಟು ತಪ್ಪು ಕೆಟ್ಟು ಕೆಟ್ಟು ಮಾಡ್ತೇವೋ ಭಗವಂತ ಅರಿವಿನಿಂದ ನೀವು ಎಷ್ಟು ಪರಿಪೂರ್ಣವಾಗಿ ಅದೇ ಸಂಸಾರದ ನೀವು ಮಾಡುವ ಕೆಲಸವನ್ನು ಇನ್ನೂ ಹೆಚ್ಚು ಚೆನ್ನಾಗಿ ಮಾಡಬಲ್ಲರು ಭಗವಂತನ ಅರಿವಿನಿಂದ ಸಂಸಾರದ ಕರ್ತವ್ಯಗಳು ನಿಗ್ಲೆಕ್ಟ್ ಆಗುವುದಿಲ್ಲ ಇನ್ನೂ ಪರಿಪೂರ್ಣವಾಗ್ತವೆ ಯಾಕಂದರೆ ಅದು ಭಗವಂತನ ಪೂಜೆಯಂತೆ ನೀವು ಮಾಡುವಂತಹ ಆ ಭಾವನೆ ಬಂದುಬಿಡ್ತದೆ karosh ಯದಷ್ಟು ನಾಸಿ ಎಜ್ಜಿ ಹೋಸಿದ ದಾಸಿಯತ್ ಎತ್ತಪಸ್ಸಿ ಕೌಂಜಯ್ಯ ಮದರ್ಪಣ ಈ ಥರ ಸಂಕಲ್ಪ ಮಾಡಿ ಆಮೇಲೆ ಧ್ಯಾನದಿಂದ ಹೊರಬಂದ ಮೇಲೆ ಒಂದು ಸರಿ ಈಸಿ ಮಲಗದೆ ಸುಮ್ಮನೆ ಏನೂ ಮಾಡದೆ ಕುತ್ಕೊಳ್ಬೇಕು ಅದೊಂದು ಭಾರಿ ಮುಖ್ಯ ಧ್ಯಾನ ಆದಮೇಲೆ ಕಡಿಮೆ ಪಕ್ಷ ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಏನೋ ಓದದೆ ಸುಮ್ಮನೆ ಧ್ಯಾನದ ಆಫ್ಟರ್ ಎಫೆಕ್ಟನ್ನು ಅನುಭವಿಸಬೇಕು ಸುಮ್ಮನೆ ಒಂದು ಐದು ನಿಮಿಷ ಕೂತ್ಕೊಂಡು ಅಥವಾ ಟ್ಯಾರೇಸಲ್ಲಿ ವಾಕ್ ಮಾಡಿ ಅಥವಾ ರೂಮಲ್ಲಿ ವಾಕ್ ಮಾಡಿ ಅಥವಾ ಕೂತ್ಕೊಂಡು ಬಿ ಎಲೋನ್ ಡೂಯಿಂಗ್ ನಥಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸಿಂಗ್ ದಿ ಆಫ್ಟರ್ ಎಫೆಕ್ಟ್ ದ ಜಾಯ್ ದ ಬ್ಲಿಸ್ ಆಫ್ ಮೆಡಿಟೇ ವಿ ಟೋಟಲಿ ಮೈಂಡ್ ರಿಲ್ಯಾಕ್ಸ್ಡ್ ನಾಟ್ ಡೂಯಿಂಗ್ ಎನಿಥಿಂಗ್ ಈವನ್ ಧ್ಯಾನ ಮಾಡಲೇ ಮಾಡದೆ ಹೇಗೆ ಅದು ಧ್ಯಾನದ ಅಲೆಗಳು ನಮ್ಮನ್ನು ಆಂತರ್ಯದಲ್ಲಿ ಹೇಗೆ ಅದು ಒಂದು ಒಂದು ಸಂತೋಷವನ್ನು ಜಿನಗಿಸ್ತಾ ಇರ್ತದೆ ಅದಾದ ಮೇಲೆ ನಮ್ಮ ಕರ್ತವ್ಯ ಕಡೆಗೆ ಹೋಗುವಂಥದ್ದು ಎಷ್ಟು ನೀವು ಸಾಧ್ಯವಾದಷ್ಟು ಸಮಯ ಇಲ್ಲಿ ಕೂತ್ಕೊಂಡು ಮುಂದಿನ ಐದು ನಿಮಿಷ ಹತ್ತು ನಿಮಿಷ ಇದನ್ನು ಅಭ್ಯಾಸ ಮಾಡಿ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ಸತ್ ಸತ್ ಶ್ರೀರಾಮಕೃಷ್ಣಾರ್ಪಣಮಸ್ತು